ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ನೀಡ ದಂಧ ಲಿಪ್ಪಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗವ ಮಾಡಿ ಷೋಡಶ ಕಳೆಗಳಿಗೆ ಉಪಚಯಗಳನ್ನು ಕೊಡುತ್ತಾ ಕ್ರೋಡ ನಾಡಿಗತ ದೇವತೆಗಳು ಇದ್ದು ಆಡುತ್ತಾನಂದಾತ್ಮ ಚರಿಸುವ ದಲಿಪ್ಪ ನೀಡ ಅಂದರೆ ಗೂಡು ನೀಡದಂಧದಲ್ಲಿಪ್ಪ ಲಿಂಗಕ್ಕೆ ಷೋಡಶಾತ್ಮಕ ಅಂದರೆ ಹದಿನಾರು ಕಲಾಯುಕ್ತನಾಗಿರ್ತಕ್ಕಂಥ ಭಗವಂತ ಜೀವರಿಗಿರ್ತಕ್ಕಂಥದ್ದು ಹದಿನಾರು ಕಳೆಗಳು ಷೋಡಶ ಕಳೆಗಳಿಗೆ ಉಪಚಯಗಳನ್ನು ಕೊಡುತ್ತಾ ಅಂದರೆ ಬೆಳವಣಿಗೆಯನ್ನು ಕೊಡುತ್ತಾನೆ ಕ್ರೋಢ ಅಂದರೆ ವರಾಹರೂಪಿ ಪರಮಾತ್ಮ ಎಪ್ಪತ್ತೆರಡು ನಾಡಿಗತ ದೇವತೆಗಳೊಳಗಿದ್ದು ಆಡುತ್ತಾ ಆನಂದಾತ್ಮ ಚಲಿಸುವ ಲೋಕದೊಳು ವರಾಹರೂಪಿ ಪರಮಾತ್ಮ ಆನಂದರೂಪಿ ಎಲ್ಲ ಪರಮಾತ್ಮನ ರೂಪಗಳು ಕೂಡ ಆನಂದಮಯವಾಗಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ವರಾಹ ರೂಪ ಆ ಜೀವನ ಶರೀರ ಷೋಡಶಾತ್ಮಕವಾಗಿರ್ತಕ್ಕಂಥ ಹದಿನಾರು ಕಳೆಗಳಿಂದ ಯುಕ್ತವಾಗಿ ಇರ್ತಕ್ಕಂಥದ್ದು ಅಲ್ಲಿ ಪರಮಾತ್ಮ ಆ ಹದಿನಾರು ಕಳಾಯುಕ್ತವಾಗಿರ್ತಕ್ಕಂಥ ಜೀವನ ಶರೀರಕ್ಕೆ ತುಷ್ಟಿ ಪುಷ್ಟಿಯನ್ನು ಕೊಡಲಿಕ್ಕೆ ತಾನು ಆ ಜೀವರಲ್ಲಿರ್ತಕ್ಕಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪ್ರೌಢ ವರಾಹ ರೂಪದಿಂದ ಭೂವರಾಹ ಪತ್ನಿ ಸಹಿತನಾಗಿ ವಿಹಾರ ಮಾಡ್ತಾ ಆಡುತ್ತಾ ಆನಂದ್ರೆ ಆಟದಿಂದ ಹೊಸದಾಗಿ ಅಂದರೆ ವಿಹಾರದಿಂದ ಹೊಸದಾಗಿ ಇದುವರೆಗೆ ಇಲ್ಲದ ಆನಂದ ಬಂದಿದ್ದಲ್ಲ ಆನಂದ ಆತ್ಮ ಆನಂದಮಯನಾಗಿರ್ತಕ್ಕಂಥ ಭಗವಂತ ಚಲಿಸುವ ಲೋಕದೊಳು ಈ ಜೀವನ ಶರೀರ ಷೋಡಶ ಕಲಾಯುಕ್ತವಾಗಿದ್ದು ಅಂತ ತಿಳಿಸ್ತಾರೆ ಭಾಗವತ ವಿಜಯಧ್ವಜ ಟೀಕೆಯಲ್ಲಿ ಕಲಾಶ್ಚ ಪಂಚಭೂತಾ ಜ್ಞಾನಕರ್ಮೇಂದ್ರಿಯಾಣಿ ಚ ಪಂಚ ಪಂಚ ಮನಸ್ಥಿ ಮನಶ್ಚೇತಿ ಷೋಡಶುಕ್ತ ಮನೀಷಿಭಿ ಅಂತ ಲಿಂಗ ಶರೀರದ ಹದಿನಾರು ಭಾಗಗಳು ಅಂತ ಪಂಚಭೂತಗಳು ಪಂಚಕರ್ಮೇಂದ್ರಿಯ ಪಂಚಜ್ಞಾನೇಂದ್ರಿಯ ಒಂದು ಮನಸ್ಸು ಒಟ್ಟು ಹದಿನಾರು ಈ ಹದಿನಾರು ಕಲೆಗಳಿಂದ ಯುಕ್ತನಾಗಿರ್ತಕ್ಕಂಥವನು ಜೀವ ಸಂಸಾರಿ ಜೀವರೆಲ್ಲರಿಗೂ ಕೂಡ ಅನಾದಿ ಕಾಲದಿಂದ ಈ ಲಿಂಗ ದೇಹ ಅನ್ನೋದಿದೆ ಸೂಕ್ಷ್ಮವಾಗಿರ್ತಕ್ಕಂಥ ಲಿಂಗದೇಹ ಅಂತ ಜೀವರಿಗೆ ನಾಲ್ಕು ಶರೀರಗಳಿರ್ತಕ್ಕಂಥದ್ದು ಸ್ವರೂಪ ದೇಹ ಲಿಂಗದೇಹ ಅನಿರುದ್ಧ ದೇಹ ಮತ್ತು ಸ್ಥೂಲ ದೇಹ ಮುಂದಿನ ಸಂಧಿಗಳಲ್ಲಿ ಹೇಳ್ತಾರೆ ಈ ಈ ಲಿಂಗ ದೇಹ ಅನ್ನೋದು ಹೇಗಿದೆ ಅಂದರೆ ಜೀವನಕ್ಕೆ ತುಷದಂತ ಲಿಂಗವು ಸಾವಕಾಶ ದಿಪೊಂದಿಸುತ್ತಲೂ ಪ್ರಾವರಣ ರೂಪದಲ್ಲಿ ಇಪ್ಪದು ಭಗವದಿಚ್ಛೆಯಲ್ಲಿ ಕೇವಲ ಜಡ ಪ್ರಕೃತಿ ಇದು ಕದಿದೇವತಿಯು ಮಹಲಕು ಮೇನಿ ಪಳು ಆ ವಿರಜಯ ಸ್ನಾನ ಪರಿಯಂತರದಿ ಹತ್ತಿ ಹೋದೋಂತ ಈ ಲಿಂಗದೇಹ ಎಲ್ಲಿ ತನಕ ಇರುತ್ತೆ ಅಂದರೆ ಆ ವಿರಿಜೆಯ ಸ್ನಾನ ಪರ್ಯಂತರದಿ ಹತ್ತಿ ಅಂತ ವಿರ್ಜಾ ಸ್ನಾನ ಆಗೋ ತನಕ ಲಿಂಗದೇಹ ಅನ್ನೋದಿರುತ್ತೆ ಆಮೇಲೆ ಭಂಗ ವಾದರಾಜರು ವೈಕುಂಠ ವರ್ಣನೆಯಲ್ಲಿ ಹೇಳ್ತಾರೆ ಒಂದು ಕಡೆ ಪ್ರಿಯವಾಗಿರ್ತಕ್ಕಂಥ ಲಿಂಗ ಶರೀರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹೇಯವಾಗಿರ್ತಕ್ಕಂಥ ಲಿಂಗ ಶರೀರ ಅಂತ ಎರಡೂ ರೀತಿಯ ಪರಸ್ಪರ ವಿರುದ್ಧವಾಗಿರ್ತಕ್ಕಂಥ ಪ್ರಯೋಗಗಳನ್ನು ಅಲ್ಲಿ ಮಾಡ್ತಾರೆ ಪ್ರಿಯವಾಗಿದ್ದು ಯಾಕೆ ಅಂತ ಹೇಳಿದರೆ ಸಾಧನೆಗೆ ಅತ್ಯಂತ ಅವಶ್ಯಕ ಆದ್ದರಿಂದ ಪ್ರಿಯವಾದ ಲಿಂಗ ಶರೀರ ಹೇಯ ಅಥವಾ ತ್ಯಾಜ್ಯ ಮನೋಭಾವ ಯಾಕೆ ಸಾಧನೆಗೆ ಪ್ರತಿಬಂಧಕವಾಗಿರ್ತಕ್ಕಂಥದ್ದು ಲಿಂಗ ಶರೀರ ಆದ್ದರಿಂದ ಹೇಯ ಇಂತಹ ಲಿಂಗ ಶರೀರ ಜೀವನಿಗೆ ಅನಾದಿಯಾಗಿ ಅದು ಇವತ್ತು ನೀನೇ ಬಂದದ್ದಲ್ಲ ಅದ್ರ ಅದನ್ನು ಮೋಕ್ಷಕ್ಕೆ ಅದು ಪ್ರತಿಬಂಧಕ ಆದ್ದರಿಂದ ಅದ್ರ ಬಿಡುಗಡೆ ಆದಮೇಲೆ ಮೋಕ್ಷ ಮೋಕ್ಷ ಅಂದ್ರೆ ಬಿಡುಗಡೆ ಆದ್ದರಿಂದ ಅದು ಬಿಡುಗಡೆ ಆಗಬೇಕು ತ್ರಿವಿಧ ಜೀವರಾಶಿಗಳಿಗೂ ಕೂಡ ಲಿಂಗದೇಹದ ಭಂಗ ಉಂಟು ಅಂತ ವಾದರಾಜರು ಸತ್ಯಧರ್ಮ ಎಲ್ಲ ಹೇಳ್ತಾರೆ ಸಾತ್ವಿಕರಿಗೆ ವಿರಜಾನದಿ ಸ್ಥಾನದಿಂದ ಲಿಂಗದೇಹ ಭಂಗ ರಾಜಸರಿಗೆ ವಾಯುದೇವರ ಹುಂಕಾರದಿಂದ ಲಿಂಗದೇಹ ಭಂಗ ತಾಮಸರಿಗೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗದೇಹ ಭಂಗ ಅಂಥೇಳಿ ಅನಾದಿಕಾಲದಿಂದ ಕಾಲದಿಂದ ಇರ್ತಕ್ಕಂಥದ್ದು ಈ ಶರೀರ ಜೀವ ಅನ್ನೋ ಪಕ್ಷಿಗೆ ಇದು ಗೂಡಿನಂಗೆ ಬೆಚ್ಚಿಗೆ ಇರತಕ್ಕಂಥದ್ದು ಸುರಕ್ಷಿತವಾಗಿ ಇರ್ತಾನೆ ಅಂತ ಈ ಜನನ ಮರಣರೂಪವಾಗಿರ್ತಕ್ಕಂಥ ಸಂಸಾರದಲ್ಲಿ ಸ್ಥೂಲ ದೇಹದ ವಿಯೋಗ ಮರಣ ಮತ್ತೊಂದು ಸ್ಥೂಲ ದೇಹದ ಸಂಬಂಧ ಮುಂದಿನ ಜನ್ಮದಲ್ಲಿ ಅದು ಜನನ ಅಂತ ಈ ರೀತಿಯಾಗಿ ಅನಾದಿಯಿಂದ ಜೀವ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ಪ್ರಯಾಣ ಮಾಡ್ತಾನೆ ಇರ್ತಾನೆ ಈ ಲಿಂಗ ಶರೀರ ಸಹಿತನಾಗೇ ಇರ್ತಾನೆ ಅವನ ಸಾಧನೆಯೆಲ್ಲ ಪೂರ್ತಿ ಆದಮೇಲೆ ಲಿಂಗದೇಹದ ಬಿಡುಗಡೆ ಅನ್ನೋದಾಗೋದು ಇದು ಗೂಡಿನಂಗೆ ಇದೆ ಯಾಕೆ ಪಂಜರದ ಪಂಜರದಂಗೆ ಇರೋದು ಆ ಜೀವ ಅಲ್ಲಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿಯಾಗಿ ಇರ್ತಕ್ಕಂಥದ್ದು ಅವನು ಹೊರಗೆ ಬಂದ ಅಂತಾದರೆ ಅದೇ ಮುಕ್ತಿ ಅಂತ ಈ ರೀತಿಯಾಗಿ ಇನ್ನೊಂದು ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಷೋಡಶಿ ಗ್ರಂಥದಲ್ಲಿ ಅಡವಿ ಆಚಾರ್ಯರು ಸ್ಥೂಲ ಶರೀರಕ್ಕೆ ಅವರು ಗೂಡು ಅಥವಾ ನೀಡ ಅಂತ ಈ ರೀತಿಯಾಗಿ ಕರೀತಾರೆ ಜನರ ಅಂದರೆ ಸ್ಥೂಲ ದೇಹದ ಸಂಬಂಧ ಆದಾಗ ಜೀವ ಅದರೊಳಗೆ ಪ್ರವೇಶ ಮಾಡ್ತಾನೆ ಆ ಶರೀರದಿಂದ ವಿಯೋಗ ಅಂದರೆ ಮರಣ ಅಂತಾದಾಗ ಆ ಶರೀರದಿಂದ ಹೊರಗೆ ಬರ್ತಾನೆ ಜೀವ ಅಂಥೇಳಿ ಆದ್ದರಿಂದ ಲಿಂಗ ಇಲ್ಲಿ ಮೀಡ ಅಂತ ಹೇಳಿದರೆ ಲಿಂಗದೇಹ ಅಂತಲೂ ಒಂದು ರೀತಿಯಾಗಿ ಅರ್ಥ ಮಾಡಲಿಕ್ಕೆ ಬರ್ತಾ ಇದೆ ಸ್ಥೂಲ ದೇಹ ಅಂತಲೂ ಅರ್ಥ ಮಾಡಲಿಕ್ಕೆ ಬರ್ತಾ ಇದೆ ಅಂತ ಅನ್ನದ ಸಾರಭಾಗದಿಂದ ತುಷ್ಟಿ ಮತ್ತು ಪುಷ್ಟಿಯನ್ನು ಹೊಂದತಕ್ಕಂಥದ್ದು ಯಾವುದು ಅಂತಾದರೆ ಸ್ಥೂಲ ದೇಹ ಆದ್ದರಿಂದ ಅವರು ಸ್ಥೂಲ ದೇಹ ಅಂತ ಈ ರೀತಿಯಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅದು ಹೇಗಿದೆ ಅಂತ ಕೇಳಿದ್ರೆ ಜೀವನ ಸ್ವರೂಪಭೂತವಾಗಿರ್ತಕ್ಕಂಥ ಆನಂದವನ್ನು ಅನುಭವಿಸ್ಲಿಕ್ಕೆ ವಿರೋಧಿ ಯಾವುದು ಈ ಸ್ಥೂಲ ದೇಹ ಲಿಂಗ ದೇಹ ಇತ್ಯಾದಿ ಎಲ್ಲವೂ ಕೂಡ ಆ ಅರ್ಥದಲ್ಲಿ ಲಿಂಗ ಶರೀರವನ್ನು ಗೂಡು ಅಂತ ಒಂದು ರೀತಿಯಾಗಿ ಎಲ್ಲ ಶರೀರಗಳಿಗೂ ಅಂದರೆ ಅನ್ನದ ಸ್ಥೂಲ ಭಾಗ ಸೂಕ್ಷ್ಮ ಭಾಗದಿಂದ ಸ್ವರೂಪ ದೇಹವನ್ನ ಒಂದು ಬಿಟ್ರೆ ಲಿಂಗ ಶರೀರ ಅನಿರುದ್ಧ ಶರೀರ ಮತ್ತು ಸ್ಥೂಲ ದೇಹಕ್ಕೆ ಅನ್ನದ ಸೂಕ್ಷ್ಮ ಭಾಗದಿಂದ ತುಷ್ಟಿ ಅಥವಾ ಕುಸ್ತಿ ಇದು ಇದ್ದಿದ್ದು ಈ ಷೋಡಶಾತ್ಮಕನಾಗಿರ್ತಕ್ಕಂಥ ಬರ ಭಗವಂತ ಷೋಡಶಾತ್ಮಕ ಅನ್ನೋ ಹೆಸರಿನಿಂದ ಷೋಡಶ ಕಲಿಗೆ ಉಪಚಯಗಳನ್ನೇ ಕೊಡುತ್ತಾ ಅಂತ ರಸ ಸಾರೋ ವರಶ್ರೇಷ್ಠ ಅಂಥೇಳಿ ರಸ ಅಂಥೇಳಿದರೆ ರುಚಿ ಅಂತಲ್ಲ ಸಾರ ಭಾಗ ಯಾವುದು ಸಾರ ಅತ್ಯಂತ ಗಂಜಿ ಅದು ಸಾರ ಭಾಗ ಅಂತ ಕರಿತೀವಲ್ಲ ಆ ರೀತಿಯಾಗಿರ್ತಕ್ಕಂಥದ್ದು ಶರೀರದ ಹದಿನಾರು ಭಾಗಗಳಿಗೆ ಆ ನಾಡಿಯ ಮೂಲಕ ಆ ಆಹಾರ ಪದಾರ್ಥದ ಸೂಕ್ಷ್ಮ ಭಾಗವನ್ನು ತಲುಪಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಕ್ಕಂಥವ್ನು ಯಾರು ಅಂದರೆ ಷೋಡಶಾತ್ಮಕ ಹದಿನಾರು ಕಳೆಗಳಲ್ಲಿ ಇರ್ತಕ್ಕಂಥ ಭಗವಂತನೇ ಅದನ್ನು ಹದಿನಾರು ಕಡೆಗಳಿಗೆ ರಸ ವಿಭಾಗವನ್ನು ಮಾಡಿ ಆ ದೇಹಕ್ಕೆ ತುಷ್ಟಿ ಪುಷ್ಟಿಯನ್ನು ಕೊಡ್ತಕ್ಕಂಥದ್ದು ಅನ್ನ ಮಶಿತಂ ತ್ರೇಧ ಅಂತ ಉಪನಿಷತ್ತು ಹೇಳುತ್ತೆ ನಾವು ತಿಂದ ಅನ್ನ ಮೂರು ಭಾಗ ಆಗತ್ತೆ ಅಂತ ಇದುವರೆಗೆ ಹೇಳಿದ್ವಲ್ಲ ಹಾಗೆ ಮೂರನೇ ಭಾಗವನ್ನ ಸೂಕ್ಷ್ಮ ಭಾಗವನ್ನ ಮನಸ್ಸಿಗೆ ಉಪಾದಾನ ಕಾರಣ ಅಂಥೇಳಿದ್ವಿ ಅಂದರೆ ಕೇವಲ ಮನಸ್ಸಿಗೆ ಮಾತ್ರ ಅಂತಲ್ಲ ಅಲ್ಲೂ ಕೂಡ ಮನಸ್ಸಿನೊಂದಿಗೆ ಸಪ್ತ ಧಾತುಗಳನ್ನು ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯೆಲ್ಲವನ್ನು ತಗೊಂಡು ಆ ಸಪ್ತ ಧಾತುಗಳ ಪುಷ್ಟಿ ಇದು ಕೂಡ ಆಗ್ತಕ್ಕಂಥದ್ದು ಅನ್ನದ ರಸ ವಿಭಾಗದಿಂದ ಅಂತ ಷೋಡಶ ಕಳೆಗೆ ಕಳೆಗಳಿಗೆ ಕೊಡುತ್ತಾ ಅಂತ ಹದಿನಾರು ಕಲೆಗಳು ಉಪಚಯ ಆಯಿತು ಅಂತಾಗಿದ್ದರೆ ಅವನು ದಷ್ಟುಷ್ಟನಾಗ್ತಾನೆ ಅವನಿಗೆ ಸಾಧನೆಯಲ್ಲಿ ಪ್ರವೃತ್ತಿ ಮಾಡಲಿಕ್ಕೆ ಬರ್ತಾಯಿದೆ ಅನ್ನರಸವನ್ನು ನಾಡಿಗಳ ಮೂಲಕ ಶರೀರದ ಆಯಾ ಭಾಗಗಳಿಗೆ ಸಮಮ್ನ ಇತಿ ಸಮಾನ ಹಂತ ಯಾವ್ಯಾವ ಭಾಗಕ್ಕೆ ಎಷ್ಟೆಷ್ಟು ಬೇಕೋ ಸಮಾನ ನಾಮಕ ಅಂತರ್ಯಾಮಿಯಾಗಿ ಪರಮಾತ್ಮ ಆ ಭಾಗಗಳನ್ನು ತಲುಪ್ತಕ್ಕಂಥದ್ದು ಜೀವನದಲ್ಲಿ ಇರ್ತಕ್ಕಂಥದ್ದು ಎಪ್ಪತ್ತೆರಡು ಸಾವಿರ ನಾಡಿಗಳು ಅಂಥೇಳಿ ಮೂವತ್ತಾರು ಸಾವಿರ ಇಡಾ ನಾಡಿಗಳು ಎಡಭಾಗದಲ್ಲಿರ್ತಕ್ಕಂಥದ್ದು ಮೂವತ್ತಾರು ಸಾವಿರ ಬಲಭಾಗದಲ್ಲಿರ್ತಕ್ಕಂಥ ಪಿಂಗಳ ನಾಡಿಗಳು ಅಂತ ಮುಂದೆ ನಾಡಿ ಪ್ರಕರಣದಲ್ಲಿ ಅದರ ಬಗ್ಗೆ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಮಧ್ಯದಲ್ಲಿರ್ತಕ್ಕಂಥದ್ದು ಸುಷುಮ್ನ ನಾಡಿಯಿಂದ ಈ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಪರಮಾತ್ಮ ವಿಹಾರವನ್ನು ಮಾಡ್ತಾನೆ ಪ್ರಾಣ ವ್ಯಾನ ಉದಾನ ಸಮಾನ ಅಂಥೇಳಿ ಐದು ರೂಪಿಯಾಗಿ ಪಂಚರೂಪಿ ಪರಮಾತ್ಮ ಒಳಗಡೆ ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮನೂ ಇರ್ತಾನೆ ಇದ್ದು ವಿಹಾರವನ್ನು ಮಾಡ್ತಕ್ಕಂಥದ್ದು ಅದನ್ನೇ ನಾಡಿಗತ ದೇವತೆಗಳೊಳಗಿದ್ದು ಆಡುತ್ತ ಮುಂದೆ ನಾಡಿ ಪ್ರಕರಣ ಸಂಧಿಯಲ್ಲಿ ತಿಳಿಸ್ತಾರೆ ಚತುರವಿಂಶತಿ ತತ್ವಗಳು ತತ್ಪತಿಗಳೆನಿಸೋ ಬ್ರಹ್ಮಮುಖ ದೇವತೆಗಳು ಅನುದಿನ ಪ್ರತಿ ಪ್ರತಿ ನಾಡಿಗಳೊಳಗೆ ಇರುತ್ತಿರೋದು ಚತುರವಿಂಶತಿ ಇಪ್ಪತ್ನಾಲ್ಕು ತತ್ವಗಳು ತತ್ವಾಭಿಮಾನಿ ದೇವತೆಗಳು ಕೂಡ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಅವರ ಅಂತರ್ಯಾಮಿಯಾಗಿ ನಾಡಿಗತ ದೇವತೆಗೊಳಗಿದ್ದು ಆಡುತ್ತಾ ಆನಂದ ಆತ್ಮ ಪರಮಾತ್ಮ ವಿಹಾರವನ್ನ ಮಾಡ್ತಾನೆ ಅವನು ಆನಂದಮಯನಾಗಿರ್ತಕ್ಕಂಥವನು ಭಗವಂತ ನಾಡಿಗಳಲ್ಲಿ ಹರಿತಕ್ಕಂಥ ಅನ್ನ ಕೂಡ ಇಪ್ಪತ್ನಾಲ್ಕು ತತ್ವಗಳಿದೆ ಆದ್ದರಿಂದ ಆ ತತ್ವಗಳಲ್ಲೂ ತತ್ವಾಭಿಮಾನಿ ದೇವತೆಗಳಿರ್ತಾರೆ ಅವರೊಳಗೂ ಭಗವಂತ ಇರ್ತಾನೆ ಈ ನಾಡಿಗಳು ಹೇಗೆ ವ್ಯಾಪ್ತವಾಗಿದೆ ಅಂತ ಕೇಳಿದ್ರೆ ನಾಡಿ ಪ್ರಕರಣದಲ್ಲಿ ಮುಂದೆ ಹೇಳ್ತಾರೆ ಈತನೋವಿನೊಳಗೆ ಹೂವು ಓತಪ್ರೋತರೂಪದಿ ನಾಡಿಗಳು ಅಂತ ಉದ್ದಕ್ಕೂ ಅಗಲಕ್ಕೂ ಈಗ ಒಂದು ವಸ್ತ್ರವನ್ನು ತೊಗೊಂಡ್ರೆ ಉದ್ದ ಮತ್ತು ಅಗಲ ಆ ರೀತಿಯಾಗಿ ಧಾರಣದಿಂದ ಹೆಣೆದು ವಸ್ತ್ರವನ್ನು ಬಂಧವನ್ನಾಗಿ ಬಿಗಿಯಾಗಿ ಮಾಡಿರ್ತಾ ಆ ರೀತಿಯಾಗಿ ನಾಡಿಗಳು ಹರಡಿಕೊಂಡಿರ್ತಕ್ಕಂಥದ್ದು ಆ ನಾಡಿಗಳಲ್ಲಿ ಪುರುಹೂತ ಮುಖರಲ್ಲಿ ಹರೋ ತಮ್ಮಿಂದ ಅಧಿಕಾರದೊಳಗೂಡಿ ಅಂತ ಬ್ರಹ್ಮಾದಿ ದೇವತೆಗಳಿಂದ ಎಲ್ಲ ದೇವತೆಗಳು ಕೂಡ ಅಲ್ಲಿರ್ತಾರೆ ಅಲ್ಲಿ ವಿಸ್ತಾರವಾಗಿ ಯಾವ್ಯಾವ ನಾಡಿಗಳಲ್ಲಿ ಯಾವ್ಯಾವ ದೇವತೆಗಳಿರ್ತಾರೆ ಅನ್ನೋದು ನಾಡಿ ಪ್ರಕರಣದಲ್ಲಿ ತಿಳಿಸ್ತಾರೆ ಆ ನಾಡಿಗಳ ದೇವತೆಗಳೊಳಗೆ ಅವರು ಪತ್ನಿ ಸಹಿತರಾಗಿ ಅಲ್ಲಿರ್ತಾರೆ ಅವರೊಳಗೆ ಪರಮಾತ್ಮ ಇರ್ತಾನೆ ಲಕ್ಷ್ಮೀ ಬ್ರಹ್ಮಾದಿ ದೇವತೆಗಳ ಜೊತೆಗೆ ಪರಮಾತ್ಮ ಅಲ್ಲಿದ್ದು ಈ ದೇವತೆಗಳೆಲ್ಲ ಅಲ್ಲಿದ್ದು ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೆ ಆ ಉಪಾಸನೆ ಮಾಡಿ ಅಲ್ಲಿ ಇರ್ತಕ್ಕಂಥ ನಾಡಿಗಳಲ್ಲಿ ಆ ತತ್ವಾಭಿಮಾನಿ ದೇವತೆಗಳು ಹೇಗಿರ್ತಾರೋ ದೇಹದಲ್ಲಿ ತತ್ವಾಭಿಮಾನಿ ಅಸುರರು ಕೂಡ ಅದೇ ಅದೇ ಹೆಸರಿನಿಂದ ಇರ್ತಾರೆ ಯಾರು ಇಷ್ಟೆಲ್ಲೇ ಉಪಾಸನೆಯನ್ನು ಮಾಡ್ತಾರೋ ಆ ದೇವತೆಗಳು ಅವರಿಗೆ ಅಸುರರ ಬಾಧೆ ಆಗದಂತೆ ರಕ್ಷಣೆಯನ್ನು ಮಾಡ್ತಾರೆ ಅವರೊಳಗೆ ಇದ್ದು ಪರಮಾತ್ಮ ವಿಹಾರವನ್ನು ಮಾಡ್ತಾರೆ ಮೂವತ್ತಾರು ಪುರುಷ ಮೂವತ್ತಾರು ಪುರುಷ ನಾಡಿಗಳಲ್ಲಿ ಪುರುಷ ರೂಪದಿಂದ ಸ್ತ್ರೀನಾಡಿಗಳಲ್ಲಿ ಸ್ತ್ರೀ ರೂಪದಿಂದ ಭಗವಂತ ಇದ್ದು ತನ್ನದೇ ಸ್ತ್ರೀ ರೂಪದಿಂದ ಪರಸ್ಪರ ಅಲಿಂಗನಾದಿಗಳನ್ನು ಮಾಡಿಕೊಂಡು ವಿಹಾರವನ್ನು ಮಾಡ್ತಾನೆ ಸ್ವರಮಣ ಈ ರೀತಿಯಾಗಿ ಐತನೆಯ ಉಪನಿಷತ್ ಭಾಷೆಯಲ್ಲಿ ಶ್ರೀಮದ್ ಹೀಗೆ ಭಗವಂತ ವಿಹಾರ ಮಾಡೋದ್ರಿಂದನೇ ನಾವು ತಿಂದಿರ್ತಕ್ಕಂಥ ಅನ್ನದಸ ಎಲ್ಲ ನಾಡಿಗಳ ಮೂಲಕ ವ್ಯಾಪಿಸಿ ಅಜೀವನಿಗೆ ದೈಹಿಕ ಮಾನಸಿಕ ಬಲ ಅನ್ನೋದು ಬರ್ತಕ್ಕಂಥದ್ದು ಈ ರೀತಿಯಾಗಿ ಒಬ್ಬ ಬ್ರಾಹ್ಮಣರಿಗೆ ಉಣುತ ಕೊಡುತ್ತಾ ಸೂಕ್ಷಿಸುತ್ತಿರುವಂಥ ಹಿಂದಿನ ಮುಂದಿನ ಪದ್ಯಗಳಲ್ಲಿ ಹೇಳೋ ಹಾಗೆ ಒಬ್ಬ ಬ್ರಾಹ್ಮಣನಿಗೆ ಇಷ್ಟೆಲ್ಲ ಅನುಸಂಧಾನ ಸಹಿತವಾಗಿ ಭೋಜನ ಪ್ರಕ್ರಿಯೆಯನ್ನು ಮಾಡಿಸಿದರೆ ನಾಡಿಗಳಲ್ಲಿರ್ತಕ್ಕಂಥ ಭಗವದ್ ರೂಪವನ್ನು ಚಿಂತನೆ ಮಾಡಿದ್ರೆ ಮೂವತ್ತಾರು ಸಾವಿರ ದಂಪತಿಗಳ ಭೋಜನ ಮಾಡಿಸ್ದಂಗೆ ಆಗ್ತಾ ಇದೆ ಅಂಥ ಫಲ ಅನ್ನೋದು ಸಿಗತ್ತೆ ಈ ರೀತಿಯಾಗಿ ಒಬ್ಬ ಬ್ರಾಹ್ಮಣನಿಗೆ ಒಂದು ದಿನ ಭೋಜನವನ್ನು ಮಾಡಿಸಿದ್ರೆ ಶತಾಯುರ್ವೈ ಪುರುಷ ಅಂಥೇಳಿ ಮನುಷ್ಯನ ಆಯುಸು ನೂರು ವರ್ಷ ಅಂತ ಇಟ್ಕೊಂಡ್ರೆ ಆ ಮೂವತ್ತಾರು ಸಾವಿರ ದಿನ ಅಂದರೆ ಪ್ರತಿನಿತ್ಯ ಭೋಜನವನ್ನು ಇಷ್ಟು ಅನುಸಂಧಾನದಿಂದ ಮಾಡಿಸಿದ್ರೆ ಏನೋ ಫಲ ಬರ್ತಾಯಿದೆಯೋ ಆ ರೀತಿಯಾಗಿರ್ತಕ್ಕಂಥ ಫಲನೂ ಬರ್ತಾ ಇದೆ ಪ್ರತಿನಿತ್ಯ ಒಬ್ಬ ಬ್ರಾಹ್ಮಣನಿಗೆ ಭೋಜನ ಹಾಕೋದು ಅನ್ನೋದು ದುಸ್ತರ ಯಾರಿಂದನೂ ಸಾಧ್ಯ ಇಲ್ಲ ಅಸಾಧ್ಯವಾಗಿರ್ತಕ್ಕಂಥ ಕಾರ್ಯ ಇಷ್ಟೆಲ್ಲ ಅನುಸಂಧಾನ ಮಾಡಿದ್ರೆ ನಾವು ನಿತ್ಯ ನೈಮಿತ್ತಿಕ ಬೇರೆ ಏನೇನೋ ಕಾರಣಕ್ಕಾಗಿ ಶರೀರದಲ್ಲಿ ಆಯಾಸ ಅಥವಾ ಪ್ರಾರಬ್ಧ ಕರ್ಮವಶಾತು ಮಾಡಿಸ್ಲಿಕ್ಕಾಗದೆ ಒಂದು ದಿನ ಈ ರೀತಿಯಾಗಿ ಚಿಂತನೆ ಮಾಡಿ ಭೋಜನ ಮಾಡಿಸಿದ್ರು ಕೂಡ ಪೂರ್ಣ ಆಯುಷ್ಯದಲ್ಲಿ ಈ ರೀತಿಯಾಗಿ ನಾವು ಭೋಜನ ಮಾಡಿಸಿರ್ತಕ್ಕಂಥ ಫಲ ಅನ್ನೋದು ಬರ್ತಾ ಇದೆ ಪರಮಾತ್ಮ ಈ ರೀತಿಯಾಗಿ ವಿಹಾರ ಮಾಡೋದ್ರಿಂದ ಆ ಶರೀರಕ್ಕೆ ತುಷ್ಟಿ ಮತ್ತು ಪುಷ್ಟಿ ಅನ್ನೋದಾಗ್ತಾ ಇದೆ ಅಂತ ಪರಮಾತ್ಮನಿಗೆ ಈ ರೀತಿಯಾಗಿ ವಿಹಾರ ಮಾಡಿದ್ರಿಂದ ಆನಂದ ಹೊಸದಾಗಿ ಬಂದದ್ದಲ್ಲ ಅನ್ನೋದನ್ನು ಸ್ಪಷ್ಟ ಮಾಡಲಿಕ್ಕೆ ಆಡುತ್ತಾ ಆನಂದಾತ್ಮ ಆನಂದದಿಂದ ವಿಹಾರ ಮಾಡ್ತಾನೆ ಹೊರತು ಆನಂದಕ್ಕಾಗಿ ವಿಹಾರ ಮಾಡಲ್ಲ ಚುವ ಲೋಕದಳು ತಾನು ಈ ರೀತಿಯಾಗಿ ಎಲ್ಲ ಜೀವರ ಅಂತರ್ಯಾಮಿಯಾಗಿ ಭಗವಂತ ವಿಹಾರ ಮಾಡಿ ಆ ಜೀವರಿಗೆ ದೇಹಕ್ಕೆ ಸ್ಥೌಲ್ಯ ಇತ್ಯಾದಿ ಎಲ್ಲವನ್ನು ಕೊಟ್ಟು ಆಯಾ ಜೀವರ ಸ್ವರೂಪಯೋಗ್ಯತೆಯಂತೆ ಸಾಧನೆಯನ್ನು ಮಾಡಿಸ್ತಾನೆ ಭಗವಂತ ಆದ್ದರಿಂದ ಇಷ್ಟೆಲ್ಲ ನಾಡಿಗತ ದೇವತೆಗಳಿರ್ತಾರೆ ಅವರ ಪತ್ನಿ ಸಹಿತರಾಗಿ ಇರ್ತಾರೆ ಇಷ್ಟು ಅನಿಶ ಅಂದರೆ ವಿಹಿತ ದೇಶ ವಿಹಿತ ಕಾಲ ವಿಹಿತವಾಗಿರ್ತಕ್ಕಂಥ ಪದಾರ್ಥಗಳ ಭೋಗವನ್ನು ವಿಹಿತ ದಿನಗಳಲ್ಲಿ ಭೋಜನ ಮಾಡಿದ್ವಿ ಅದು ಇಷ್ಟೆಲ್ಲ ದೇವತೆಗಳಿಗೆ ಆ ಭಗವದ್ ರೂಪಗಳ ದರ್ಶನಕ್ಕೆ ಕಾರಣ ಆಗ್ತಾ ಇದೆ ಇಲ್ಲಾಂದರೆ ಅವರಿಗೆ ಉಪಾಸನೆ ತಪ್ಪಿಸ್ತಿರತಕ್ಕಂಥ ಪಾಪಕ್ಕೆ ಜೀವ ಗುರಿಯಾಗಬೇಕಾಗತ್ತೆ ಆದ್ದರಿಂದ ಇಷ್ಟೆಲ್ಲ ಅನುಸಂಧಾನದಿಂದ ಈ ಭೋಜನ ಪ್ರಕ್ರಿಯೆಯನ್ನು ಮಾಡಬೇಕು ಪ್ರಾಣಾಗ್ನಿಹೋತ್ರ ಅಥವಾ ವೈಶ್ವಾನದ ಯಜ್ಞ ಅಂತ ಚಿಂತನೆಯನ್ನು ಭೋ ಮಾಡಿ ಭೋಜನವನ್ನು ಮಾಡಿದ್ರೆ ಭಗವಂತ ಸೂಕ್ಷ್ಮಭಾಗವನ್ನು ಮನಸ್ಸಿಗೆ ಉಪಾದಾನ ಕಾರಣ ಆಗಿ ಷೋಡಶ ಕಳೆಗಳಿಗೂ ಉಪಚಯವನ್ನು ಕೊಟ್ಟು ಸತ್ಕರ್ಮಗಳಲ್ಲಿ ಪ್ರವೃತ್ತಿ ಆಮೇಲೆ ಪರಂಪರೆಯಲ್ಲಿ ತತ್ವಜ್ಞಾನ ದ್ವಾರ ಮೋಕ್ಷಕ್ಕೆ ಕಾರಣ ಆಗುತ್ತೆ ಈ ಭೋಜನ ಅನ್ನೋ ಒಂದು ಯಜ್ಞ ಅನುಸಂಧಾನದಿಂದ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ ಶ್ರೀಕೃಷ್ಣ